ಗಣಪತಿ ಸಿದ್ಧಿದಾಯಕ ವಿದ್ಯಾಪ್ರದಾಯಕ ಶುದ್ಧ ಭಕ್ತಿ ವಿರಕ್ತಿದಾಯಕ ಅಂತ ಸ್ತೋತ್ರ ಮಾಡ್ತಾರೆ ಸಿದ್ಧ ವಿದ್ಯಾದರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವ ಸುಸಿದ್ಧಿದಾಯಕ ಶೀಘ್ರದಿಂ ಪಾಲಿಪದು ಭಿನ್ನೈಪೆ ಬುದ್ಧಿವಿದ್ಯಾ ಜ್ಞಾನ ಬಲಪರಿಶುದ್ಧ ಭಕ್ತಿ ವಿರಕ್ತಿ ನಿರತನ ಅನವಜ್ಞನ ಸ್ಮೃತಿಲೀಲೆಗಳ ಸುಸ್ತ ವನವದನದಲ್ಲಿ ಸಿದ್ಧ ವಿದ್ಯಾಧರ ಮೊದಲಾದವರ ಗುಂಪುಗಳಿಂದ ಚೆನ್ನಾಗಿ ಸ್ತುತ್ಯನಾದವನೇ ಆರಾದಿತ ಪಾದಕಮಲವನ್ನ ಕಮಲವನ್ನು ಹೊಂದಿದವನೇ ಸರ್ವ ರೀತಿಯಲ್ಲಿ ಉತ್ತಮ ಸಿದ್ಧಿಯನ ನೀಡುವಂತಹ ಗಣಪತಿಯೇ ಭಿನ್ನ ಮಾಡ್ತೀನಿ ನಿನ್ನಲ್ಲಿ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವೈರಾಗ್ಯ ನಿರ್ದೋಷನಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಮತ್ತು ವದನದಲ್ಲಿ ಭಗವಂತನ ಲೀಲೆಗಳ ಉತ್ತಮ ಸ್ತೋತ್ರಗಳನ್ನು ಶೀಘ್ರದಿಂದ ನನ್ನ ಅನುಗ್ರಹಿಸು ನನಗೆ ಗಣಪತಿಯಲ್ಲಿ ಏನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅಂಥೇಳಿ ಅಪೂರ್ವವಾಗಿ ಇಲ್ಲಿ ತಿಳಿಸ್ತಾರೆ ಅದೇ ರೀತಿಯಾಗಿ ಇತರ ದೇವತೆಗಳನ್ನು ಆರಾಧನೆ ಮಾಡಬೇಕಾದರೂ ಜ್ಞಾನಭಕ್ತಿಯಾದಿ ಶ್ರೇಷ್ಠ ವಿಷಯಗಳನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡ್ತಾರೆ ಗಣೇಶ ಕ್ಷಿಪ್ರಪ್ರಸಾದಾಯ ನಮಃ ಅಂತ ಬೇಗನೆ ಒಲಿತಾನೆ ಕ್ಷಿಪ್ರಪ್ರಸಾದ ಅಂತಲೇ ಕರೆಸ್ಕೊತಾನೆ ಆದ್ದರಿಂದ ಕ್ಷಿಪ್ರಪ್ರಸಾದಾಯ ನಮಃ ಅನ್ನೋ ಮಂತ್ರವೇ ಕ್ಷಿಪ್ರದಲ್ಲಿ ಶೀಘ್ರದಲ್ಲಿ ಫಲದಾಯಕ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ತಿಳಿಸ್ತಾರೆ ಕಲವು ದುರ್ಗಾ ವಿನಾಯಕವು ದುರ್ಗಾ ಮತ್ತು ಗಣಪತಿನೇ ಕಲಿಯುಗದಲ್ಲಿ ಬೇಗನೇ ಶೀಘ್ರದಲ್ಲಿ ಫಲವನ್ನು ಕೊಡ್ತಕ್ಕಂಥವರು ಶೀಘ್ರ ಸರ್ವ ಸುಖ ಸುಸಿದ್ಧಿದಾಯಕನಾದ್ದರಿಂದಲೇ ವಿನಾಯಕನಿಗೆ ಸಿದ್ಧಿವಿನಾಯಕ ಅಂತ ಪ್ರಸಿದ್ಧನಾದ ಆದ್ದರಿಂದ ವಿಶೇಷವಾಗಿ ಒಂದು ಸಂಧಿಯನ್ನೇ ವಿಘ್ನೇಶ್ವರನ ಸ್ತೋತ್ರಕ್ಕೆ ದಾಸರು ಮೀಸಲಿಟ್ಟಿರುವಂಥದ್ದು ಸಿದ್ಧವಿದ್ಯಾಧರ ಗಣ ಸಮಾರಾಧ್ಯ ಚರಣ ಹದಿನೆಂಟನೇ ಕಕ್ಷೆಯಲ್ಲಿರುವಂಥ ಗಣಪತಿ ಇಪ್ಪತ್ತೇಳನೇ ಕಕ್ಷೆಯಲ್ಲಿರುವಂಥ ನೂರು ಜನ ಸಿದ್ಧರು ಎಪ್ಪತ್ತು ಜನ ವಿದ್ಯಾಧರರು ನೂರು ಜನ ಗಂಧರ್ವರು ನೂರು ಜನ ಅಪ್ಸರೆಯರು ಮುಂತಾದ ಉಪದೇವತೆಗಳಿಗಿಂತ ಉತ್ತಮ ಅಂತ ತಿಳಿಸ್ತಾರೆ ಆದ್ದರಿಂದ ಸಿದ್ಧ ವಿದ್ಯಾಧರಾದಿಗಳು ಮಾತ್ರ ಅಲ್ಲದೆ ಪುಷ್ಕರ ಬುಧ ಮೊದಲಾಗಿರ್ತಕ್ಕಂಥ ಕಲಾಭಿಮಾನಿ ದೇವತೆಗಳು ಸನಕಾದಿಗಳು ವ್ಯಾಪ್ತದರ್ಶಿಗಳಾಗಿರ್ತಕ್ಕಂಥ ಋಷಿಗಳು ರಾಜರು ಮೊದಲಾಗಿರ್ತಕ್ಕಂಥ ಕರ್ಮಜ ದೇವತೆಗಳು ಗಣಪತಿಯ ಪಾದಕಮಲಗಳನ್ನು ಆರಾಧನೆಯನ್ನು ಮಾಡ್ತಾರೆ ಬುದ್ಧಿವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ಎಲ್ಲ ಗುಣಗಳಿಗೆ ಮುಖ್ಯ ಅಭಿಮಾನಿಗಳಾಗಿರುವಂತಹ ಬ್ರಹ್ಮವಾಯುಗಳ ಆವೇಶ ಇರೋದರಿಂದ ಗಣಪತಿ ಆ ಗುಣಗಳನ್ನು ಭಕ್ತರಿಗೆ ನೀಡೋದು ಸಹಜ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರೋದ್ಧ ವಿದ್ ವಿದ್ಯಾಶರಣಿಧಿ ಶರಣು ಗಜಮುಖ ಅಂತ ವಿಜಯದಾಸರು ಹಾಡ್ತಾರೆ ಶಾಸ್ತ್ರೋದ್ಧ ವಿದ್ಯಾಶರಣಿಧಿ ಶಾಸ್ತ್ರದಲ್ಲಿ ಉತ್ತಮ ವಿದ್ಯಾ ಸಮುದ್ರ ಗಣಪತಿ ಅಂತ ಸ್ತೋತ್ರವನ್ನು ದಾಸರು ಮಾಡ್ತಾರೆ ಇಂತಹ ಗಣಪತಿಯನ್ನ ಸಿದ್ಧ ವಿದ್ಯಾಧರಾದಿ ಗಣಗಳಿಂದ ಚೆನ್ನಾಗಿ ಸ್ತುತ್ಯನಾದ ಪೂಜಿತನಾದ ಗಣಪತಿಯೇ ಶೀಘ್ರವಾಗಿ ಎಲ್ಲರಿಗೆ ಎಲ್ಲ ಉತ್ತಮ ಸಿದ್ಧಿಯನ್ನು ನೀಡ್ತೀಯಾ ಭಿನ್ನ ಮಾಡ್ತೀನಿ ನನಗೆ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವೈರಾಗ್ಯ ನಿರ್ದೋಷನಾಗಿರ್ತಕ್ಕಂಥ ಅನಬದ್ಯನಾದ ಭಗವಂತನ ಸ್ಮರಣೆ ಮತ್ತು ಸದಾಕಾಲ ನನ್ನ ವದನದಲ್ಲಿ ಭಗವಂತನ ಚಿಂತ್ಯದ್ಭುತ ಲೀಲೆಗಳ ಸ್ತೋತ್ರವನ್ನು ಮಾಡಿಸು ಇದನ್ನು ನನಗೆ ಶೀಘ್ರದಲ್ಲಿ ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ